ನಂಬರ್ಟೀನ್ ಪ್ರಿನ್ಸಿಪಾಲ್ ರೂಮ್ ಯಾವ್ದುಪಾಲ್ ರೂಮ್ ಯಾವ್ದುಪಾಲ್ ರೂಮು ಅದೇ ಪ್ರಿನ್ಸಿಪಾಲ್ ರೂಮು ನೀವು ಯಾರು ನೀವು ಯಾರು ಹೊಸ ಅಧ್ಯಾಪಕರ ಹೊಸ ಹೌದು ನಾನು ಹೊಸ ಅಧ್ಯಾಪಕ ನಾನು ಹೊಸ ಅಧ್ಯಾಪಕ ನನ್ನ ಹೆಸರು ಮೋಹನ್ ನನ್ನ ಹೆಸರು ಮೋಹನ್ ನಾನು ಲಿಂಗಯ್ಯ ನಾನು ಇಂಗ್ಲಿಷ್ ಅಧ್ಯಾಪಕ ನಾನು ಲಿಂಗಯ್ಯ ನಾನು ಇಂಗ್ಲಿಷ್ ಅಧ್ಯಾಪಕ ಬಹಳ ಸಂತೋಷ ಬಹಳ ಸಂತೋಷ ನಮಸ್ಕಾರ ನಮಸ್ಕಾರ ನಿಮ್ ಸಬ್ಜೆಕ್ಟ್ ಯಾವ್ದು ನಿಮ್ ಸಬ್ಜೆಕ್ಟ್ ಇತಿಹಾಸ ನಂದು ಇತಿಹಾಸ ಈ ಕಾಲೇಜಿನ ಅಧ್ಯಾಪಕರ ಒಟ್ಟು ಸಂಖ್ಯೆ ಎಷ್ಟು ಈ ಕಾಲೇಜಿನ ಅಧ್ಯಾಪಕರ ಒಟ್ಟು ಸಂಖ್ಯೆ ಎಷ್ಟು ಒಟ್ಟು ಇಪ್ಪತ್ತು ಒಟ್ಟು ಇಪ್ಪತ್ತು ಅಧ್ಯಾಪಕಿಯರೆಷ್ಟು ಜನ ಅಧ್ಯಾಪಕಿಯರು ಅಧ್ಯಾಪಕಿಯರು ಹನ್ನೆರಡು ಜನ ಅಧ್ಯಾಪಕಿಯರು ಹನ್ನೆರಡು ಜನ ಹಾಗಾದ್ರೆ ಅವರೇ ಜಾಸ್ತಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಒಟ್ಟು ಸಂಖ್ಯೆ 420 ನೂರ ಒಟ್ಟು ಸಂಖ್ಯೆ ನಾಲ್ಕು ಇಪ್ಪತ್ತು ಜನ ಹುಡುಗರು ನೂರ ಜನ ಹುಡುಗಿಯರು ಎರಡು ಮೂವತ್ತು ಜನ ಹುಡುಗರು ನೂರ ತೊಂಬತ್ತು ಜನ ಹುಡುಗಿಯರು ಹಾಗಾದ್ರೆ ಇದು ದೊಡ್ಡ ಕಾಲೇಜೆ ಹಾಗಾದ್ರೆ ಇದು ಈ ತಾಲೂಕಿನ ದೊಡ್ಡ ಕಾಲೇಜು ಹೌದು ಇದು ಈ ತಾಲೂಕಿನ ದೊಡ್ಡ ಕಾಲೇಜು ಮೋಹನ್ ನಿಮ್ಮದು ಯಾವ ಊರು ಮೋಹನ್ ನಿಮ್ದು ಯಾವ ಊರು ನಂದು ಚಿಕ್ಮಗಳೂರು ಹಾಗ ಕಾಫಿ ಪುಡಿ ಕೆಂಪಣ್ಣ ಪರಿಚಯನಾ ಹಾಗ ಕಾಫಿ ಪುಡಿ ಕೆಂಪಣ್ಣ ಪರಿಚಯನಾ ಅವ್ರ ನಮ್ದೊಡ್ಡಪ್ಪನೇ ಮಗ ಹೌದಾ ತುಂಬ ಸಂತೋಷ ಮೋಹನ್ ತುಂಬಾ ಸಂತೋಷ ಮೋಹನ್ ಕೆಂಪಣ್ಣ ಆರೋಗ್ಯನಾ ಕೆಂಪಣ್ಣ ಆರೋಗ್ಯನಾ ಹೌದು ನೀವು ಎಷ್ಟು ಜನ ಮಕ್ಕಳು ಮೋಹನ್ ನೀವು ಎಷ್ಟು ಜನ ಮಕ್ಕಳು ಮೋಹನ್ ನಾವು ಐದ್ ಜನ ಮಕ್ಕಳು ಇಬ್ಬರಕ್ಕಂದ್ರು ಇಬ್ರು ತಮ್ಮಂದ್ರು ನಾವು ಐದ್ ಜನ ಮಕ್ಕಳು ಇಬ್ ಅಕ್ಕಂದ್ರು ಇಬ್ರು ತಮ್ಮಂದ್ರು ನಿಮ್ಮ ಅಕ್ಕಂದಿರು ಮತ್ತು ತಮ್ಮಂದಿರ ವಿದ್ಯಾಭ್ಯಾಸ ನಿಮ್ಮ ಅಕ್ಕಂದಿರು ಮತ್ತು ತಮ್ಮಂದಿರ ವಿದ್ಯಾಭ್ಯಾಸ ಅಕ್ಕಂದ್ರಿಬ್ರು ಬಿ ಎ ಪದವೀಧರರು ಬಿಎ ಪದವಿಧರರು ಮೊದಲನೇ ತಮ್ಮ ಈ ವರ್ಷ ಎಂಎ ಮೊದಲನೇ ಮೊದಲನೇ ತಮ್ಮ ಈ ವರ್ಷ ಎಂಎ ಮೊದಲನೇ ವರ್ಷ ಎರಡನೇ ತಮ್ಮ ಪಿಯುಸಿ ತಮ್ಮ ಪಿಯುಸಿ ನಿಮ್ಮ ಅಕ್ಕಂದಿರು ತಮ್ಮಂದಿರು ಎಲ್ಲ ವಿದ್ಯಾವಂತರೆ ಪರವಾಗಿಲ್ಲ ನಿಮ್ಮ ಅಕ್ಕಂದಿರು ತಮ್ಮಂದಿರು ಎಲ್ಲ ವಿದ್ಯಾವಂತರೆ ಅಧ್ಯಾಪಕರ ಸಂಖ್ಯೆ ಎಷ್ಟು ಅಧ್ಯಾಪಕರ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಜವಾನರ ಸಂಖ್ಯೆ ಎಷ್ಟು ಜವಾನರ ಸಂಖ್ಯೆ ಎಷ್ಟು ವಿದ್ಯಾರ್ಥಿನಿಯರ ಸಂಖ್ಯೆ ಎಷ್ಟು ವಿದ್ಯಾರ್ಥಿನಿಯರ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳು ಒಟ್ಟು ಜನ ವಿದ್ಯಾರ್ಥಿಗಳು ಒಟ್ಟು ನಾನೂರ ಇಪ್ಪತ್ತು ಜನ ಅಧ್ಯಾಪಕಿಯರು ಒಟ್ಟು ಹನ್ನೆರಡು ಜನ ಅಧ್ಯಾಪಕಿಯರು ಒಟ್ಟು ಹನ್ನೆರಡು ಜನ ಅಧ್ಯಾಪಕರು ಒಟ್ಟು ಎಂಟು ಜನ ಅಧ್ಯಾಪಕರು ಒಟ್ಟು ಎಂಟು ಜನ ಇವರು ನನ್ನ ತಮ್ಮಂದಿರು ಇವರು ನನ್ನ ತಮ್ಮಂದಿರು ಇವನ ಅಣ್ಣಂದಿರು ಅವರು ಇವನ ಅಣ್ಣಂದಿರು ಅವರು ನಮ್ಮ ಅಕ್ಕಂದಿರು ನಿಮ್ಮ ಅಕ್ಕಂದಿರು ಯಾವ ಕ್ಲಾಸು ನಿಮ್ಮ ಅಕ್ಕಂದಿರು ಯಾವ ಕ್ಲಾಸು ನಿಮ್ಮ ಅಣ್ಣಂದಿರು ಯಾರ್ಯಾರು ನಿಮ್ಮ ಅಣ್ಣಂದಿರು ಯಾರ್ಯಾರು ಬಿಲ್ಡಪ್ ಡ್ರಿಲ್ ಮಾಡಲ್ ಅಧ್ಯಾಪಕಿಯರು ಕನ್ನಡ ಅಧ್ಯಾಪಕಿಯರು ಕಾಲೇಜಿನ ಕನ್ನಡ ಅಧ್ಯಾಪಕಿಯರು ನಮ್ಮ ಕಾಲೇಜಿನ ಕನ್ನಡ ಅಧ್ಯಾಪಕಿಯರು ಮೂರು ಜನ ನಮ್ಮ ಕಾಲೇಜಿನ ಕನ್ನಡ ಅಧ್ಯಾಪಕಿಯರು ಇವರು ಮೂರು ಜನ ನಮ್ಮ ಕಾಲೇಜಿನ ಕನ್ನಡ ಅಧ್ಯಾಪಕಿಯರು ನೌ ಬಿಲ್ಡಪ್ ಅಧ್ಯಾಪಕರು ತಮಿಳು ಅಧ್ಯಾಪಕರು ಕಾಲೇಜಿನ ತಮಿಳು ಅಧ್ಯಾಪಕರು ನಮ್ಮ ಕಾಲೇಜಿನ ತಮಿಳು ಅಧ್ಯಾಪಕರು ಮೂರು ಜನ ನಮ್ಮ ಕಾಲೇಜಿನ ತಮಿಳು ಅಧ್ಯಾಪಕರು ಇವರು ಮೂರು ಜನ ನಮ್ಮ ಕಾಲೇಜಿನ ತಮಿಳು ಅಧ್ಯಾಪಕರು ಅಣ್ಣಂದಿರು ಇಬ್ಬರು ಅಣ್ಣಂದಿರು ಕಮಲನ ಇಬ್ಬರು ಅಣ್ಣಂದಿರು ಸ್ನೇಹಿತೆ ಕಮಲನ ಇಬ್ಬರು ಅಣ್ಣಂದಿರು ನನ್ನ ಸ್ನೇಹಿತೆ ಕಮಲನ ಇಬ್ಬರು ಅಣ್ಣಂದಿರು ಅವರು ನನ್ನ ಸ್ನೇಹಿತೆ ಕಮಲನ ಇಬ್ಬರು ಅಣ್ಣಂದಿರು ಚಿಕ್ಕಪ್ಪಂದಿರು ನಾದಿನಿಯ ಚಿಕ್ಕಪ್ಪಂದಿರು ಶಾಲಿನಿಯ ನಾದಿನಿಯ ಚಿಕ್ಕಪ್ಪಂದಿರು ನಾಲ್ಕು ಜನ ಶಾಲಿನಿಯ ನಾದಿನಿಯ ಚಿಕ್ಕಪ್ಪಂದಿರು ಅವರು ನಾಲ್ಕು ಜನ शालिया चिपंदिर अखन व्यारिय ನನ್ನ ಅಕ್ಕನ ಹೊಸ ವಿದ್ಯಾರ್ಥಿನಿಯರು ಅವರು ನನ್ನ ಅಕ್ಕನ ಹೊಸ ವಿದ್ಯಾರ್ಥಿನಿಯರು ತಮ್ಮಂದಿರು ಅತ್ತಿಗೆಯ ತಮ್ಮಂದಿರು ನನ್ನ ಅತ್ತಿಗೆಯ ತಮ್ಮಂದಿರು ರಾಜೇಶ ಸುರೇಶ ನನ್ನ ಅತ್ತಿಗೆಯ ತಮ್ಮಂದಿರು ಡ್ರಿಲ್. ಮಾಡಲ್. ಇವನು ಹುಡುಗ ಇವರು ಹುಡುಗರು ನೌ ಟ್ರಾನ್ಸ್ಫಾರ್ಮ್ ಅವಳು ಹುಡುಗಿ ಅವರು ಹುಡುಗಿಯರು ಇವಳು ನನ್ನ ತಂಗಿ ನನ್ನ ತಂಗಿಯರು ಅವಳು ಜವಾನಿ ಅವರು ಜವಾನಿಯರು ನಾನು ಆ ಕಾಲೇಜಿನ ಅಧ್ಯಾಪಕ ನಾವು ಆ ಕಾಲೇಜಿನ ಅಧ್ಯಾಪಕರು ಅವಳು ನನ್ನ ಅವರು ಅವರು ನನ್ನ ಅವನು ನಮ್ಮ ನಮ್ಮ ಜವಾನರು. ಇವನು ಅವರ ಸ್ನೇಹಿತ ಇವರು ಅವರ ಸ್ನೇಹಿತರು ಮಾಡಲ್ ಇವಳು ನನ್ನ ಅಕ್ಕ ಇವರು ನನ್ನ ಅಕ್ಕಂದಿರು ನೌ ಟ್ರಾನ್ಸ್ಫಾರ್ಮ್ ಅವನು ರವಿಯ ಅಣ್ಣ ಅವರು ರವಿಯ ಅಣ್ಣಂದಿರು ನಾನು ಉಷೆಯ ತಮ್ಮ ನಾವು ಉಷಯ ತಮ್ಮಂದಿರು ಮಾಡಲ್ ಅವರು ಹೊಸ ಅಧ್ಯಾಪಕರು ಅವರು ಹೊಸ ಅಧ್ಯಾಪಕರ ನೌ ಟ್ರಾನ್ಸ್ಫಾರ್ಮ್ ಇವರು ಒಳ್ಳೆ ವಿದ್ಯಾರ್ಥಿನಿಯರು ಇವರು ಒಳ್ಳೆ ವಿದ್ಯಾರ್ಥಿನಿಯರ ಅವರು ಕೆಟ್ಟ ಹುಡುಗರು ಅವರು ಕೆಟ್ಟ ಹುಡುಗರ ಇವರು ಸುಮನ ಅಕ್ಕಂದಿರು ಸುಮನ ಕಮಲನ ತಮ್ಮಂದಿರು ಅವರು ಕಮಲನ ತಮ್ಮಂದಿರ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡಲ್ ಅವರು ಈ ಕಾಲೇಜಿನ ಹೊಸ ಅಧ್ಯಾಪಕರು ಜವಾನರು ಅವರು ಈ ಕಾಲೇಜಿನ ಹೊಸ ಜವಾನರು ಅವರು ನಮ್ಮ ಮನೆಯ ಹಳೆಯ ಜವಾನರು ಇವರು ಇವರು ನಮ್ಮ ಮನೆಯ ಹಳೆಯ ಜವಾನರು ನೌ ಸಬ್ಸ್ಟಿಟ್ಯೂಟ್ ಇವರು ನಿಮ್ಮ ಸ್ನೇಹಿತ ರವಿಯ ಅಣ್ಣಂದಿರು. ತಮ್ಮ ಇವರು ನಿಮ್ಮ ಸ್ನೇಹಿತ ರವಿಯ ತಮ್ಮ ನನ್ನ. ಇವರು ನನ್ನ ಸ್ನೇಹಿತ ಸ್ನೇಹಿತನೇ ಮಕ್ಕಳು ಅವರು ನನ್ನ ಸ್ನೇಹಿತ ರವಿಯ ಮಕ್ಕಳು ಅವರು ನಮ್ಮ ಕ್ಲಾಸಿನ ಒಳ್ಳೆಯ ಹುಡುಗಿಯರು ಕೆಟ್ಟ. ಅವರು ನಮ್ಮ ಕ್ಲಾಸಿನ ಕೆಟ್ಟ ಹುಡುಗಿಯರು ಹುಡುಗರು ಅವರು ನಮ್ಮ ಕ್ಲಾಸಿನ ಕೆಟ್ಟ ಹುಡುಗರು ಇವರು ಇವರು ನಮ್ಮ ಕ್ಲಾಸಿನ ಕೆಟ್ಟ ಹುಡುಗರು ಕನ್ನಡ ಇವರು ಕನ್ನಡ ಕ್ಲಾಸಿನ ಕೆಟ್ಟ ಹುಡುಗರು ಅವರು ವಿಮಲನ ಅಕ್ಕ ಉಷನ ವಿದ್ಯಾರ್ಥಿನಿಯರು ನನ್ನ. ಅವರು ನನ್ನ ಅಕ್ಕ ಉಷನ ವಿದ್ಯಾರ್ಥಿನಿಯರು ತಂಗಿ ಅವರು ನನ್ನ ತಂಗಿ ಉಷನ ವಿದ್ಯಾರ್ಥಿನಿಯರು ಇವರು ಇವರು ನನ್ನ ತಂಗಿ ಉಷನ ವಿದ್ಯಾರ್ಥಿನಿಯರು ಸ್ನೇಹಿತೆಯರು ಇವರು ನನ್ನ ತಂಗಿ ಉಶನ ಸ್ನೇಹಿತೆಯರು